ಸಹ ನಾವಬತು ಸಹನೌ ಭುನಕ್ತೂ ಸಹ ವೀರ್ಯಂಕರವಹೈ ತೇಜಸ್ವಿ ನವಧೀತಮಸ್ತು ಮಾಷಾವಹೈ ಓಂ ಶಾಂತಿಶಾಂತಿಶಾಂತಿ ಹರಿ ಓಕತ್ವದ ವಿಜ್ಞಾನವನ್ನು ಆಚಾರ್ಯರಿಂದಲೂ ಶಾಸ್ತ್ರದಿಂದಲೂ ಅರಿತುಕೊಂಡು ಶುದ್ಧವಾದ ಮನಸ್ಸಿನಿಂದ ಈ ತತ್ವವನ್ನು ಹೊಂದಬೇಕು ಎನ್ನುವುದಾಗಿ ಹನ್ನೊಂದನೇ ಮಂತ್ರದಲ್ಲಿ ಹೇಳಲಾಗಿದೆ ಮನಸಾ ಏವ ಮನಸ್ಸಿನಿಂದಲೇ ಎನ್ನುವ ಅವಧಾರಣೆ ಒತ್ತು ಇಲ್ಲಿ ಹೇಳಿರುವುದನ್ನು ನಾವು ವಿಶೇಷವಾಗಿ ಗಮನಿಸಬೇಕು ಮಾನವನ ಈಗಿನ ಅವಸ್ಥೆಯಲ್ಲಿ ದೇಹ ನರವ್ಯೂಹ ವ್ಯವಸ್ಥೆ ಇಂದ್ರಿಯ ಇತ್ಯಾದಿಗಳಿಗೆ ಸ್ವಯಂ ಪ್ರಜ್ಞೆ ಇರುವುದಿಲ್ಲ ಆದರೆ ಮನಸ್ಸು ಸ್ವತಃ ತನ್ನನ್ನು ಅರಿತುಕೊಳ್ಳುವುದಕ್ಕೂ ತಾನು ಎನ್ನುವಂಥ ಒಂದು ಸಂವೇದನೆ ಉಂಟಾಗುವುದಕ್ಕೂ ಅಲ್ಲಿ ಸಾಧ್ಯತೆ ಇದೆ ಈ ವಿಶೇಷವಾದ ಆಲೋಚನೆ ಮಾಡುವ ತನ್ನನ್ನು ತಾನು ತಿಳಿದುಕೊಳ್ಳುವಂಥ ಚಿಂತಿಸುವ ಹಾಗೂ ವಿವೇಚನೆ ಮಾಡುವ ಶಕ್ತಿ ಮಾನವನಿಗೆ ಲಭ್ಯವಾಗಿರುವುದು ಕೇವಲ ಅವನ ಮನಸ್ಸು ಅಂತಃಕರಣಗಳಲ್ಲಿ ಒಂದಾದ ಮನಸ್ಸು ಅಂತಕ್ಕರಣಗಳಲ್ಲಿ ಒಂದಾದ ಅಂತಂದರೆ ಅಂತರಿಂದ್ರಿಯ ಒಳಗಿನ ಕರಣಗಳು ಅಂತ ಕರೆಯಲ್ಪಡುವ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ವಸ್ತುತಃ ಇವು ಒಂದೇ ಆಗಿದ್ರೂ ಕೂಡ ಅವುಗಳ ಕೆಲಸಗಳ ವ್ಯತ್ಯಾಸದಿಂದಾಗಿ ಅವುಗಳನ್ನು ಬೇರೆ ಬೇರೆಯಾಗಿ ನಾವು ಕರೆಯುತ್ತೇವೆ ಉದಾಹರಣೆಗೆ ಬುದ್ಧಿಯ ಕಾರ್ಯ ವಿವೇಚನೆ ನಡೆಸುವಂಥದ್ದು ಅದೇ ರೀತಿಯಲ್ಲಿ ಚಿತ್ತ ಅದು ಎಲ್ಲ ನೆನಪನ್ನು ಒಂದು ಕಡೆ ಸಂಗ್ರಹವಾಗಿ ಇಟ್ಟಿರ್ತದೆ ಮನಸ್ಸಿನ ಕಾರ್ಯ ಆಲೋಚನೆ ನಡೆಸುವಂಥದ್ದು ಈ ಮೂರು ಕಾರ್ಯಗಳಿಗೆ ಬೆನ್ನಿಲುಬಾಗಿ ನಿಂತಿರುವ ನಾನು ಎನ್ನುವಂಥ ಸ್ವಯಂ ಪ್ರಜ್ಞೆಯೇ ಅಹಂಕಾರ ಇವು ನಾಲ್ಕನ್ನು ಕೂಡ ಒಟ್ಟು ಸೇರಿಸಿಕೊಂಡು ಅಂತಃಕರಣ ಅಂತ ನಾವು ಕರೀತೇವೆ ವಸ್ತುತಃ ಇದು ನಾಲ್ಕು ಕೂಡ ಒಂದೇ ಇಲ್ಲಿ ಮನಸ್ಸು ಅಂತ ವಿಶಿಷ್ಟವಾಗಿ ಅಥವಾ ಪ್ರತ್ಯೇಕವಾಗಿ ಹೇಳಿದ್ರೆ ಅದು ಆಲೋಚಿಸುವ ವಿವೇಚಿಸುವ ಶಕ್ತಿಯನ್ನು ಕುರಿತು ಹೇಳಲ್ಪಟ್ಟಿದೆ ಇದರ ವಿಶೇಷತೆಯೇನು ಆಗಲೇ ಸಂಗ್ರಹವಾಗಿ ಮನಸ್ಸಿನಲ್ಲಿ ಅಥವಾ ಚಿತ್ತದಲ್ಲಿ ಕಲೆ ಹಾಕಿರುವಂಥ ನೆನಪುಗಳ ಸಂಸ್ಕಾರಗಳ ಮತ್ತು ಎಲ್ಲ ಹಳೆಯ ಅನುಭವಗಳ ಮೊತ್ತ ಇದೆಯಲ್ಲ ಅದನ್ನು ಬದಲಾಯಿಸುವುದಕ್ಕೆ ಸಾಧ್ಯ ಇದ್ದರೆ ಅದು ಮನಸ್ಸಿಗೆ ಮಾತ್ರ ಸಾಧ್ಯ ಇದೆ ಚಿತ್ತ ಅದರ ಪಾಡಿಗೆ ಅದು ಕಾರ್ಯಪ್ರವೃತ್ತವಾಗುವುದಿಲ್ಲ ಅದರ ಕಾರ್ಯ ಏನು ಸಂಗ್ರಹವಾಗಿರುವ ಆ ಸಂಸ್ಕಾರಗಳನ್ನು ಕಾಲ ಬಂದಾಗ ಬಂದಾಗ ರಿಲೀಸ್ ಮಾಡ್ತಾ ಇರ್ತದೆ ತಾನೇ ತಾನಾಗಿ ಅದು ನೆನಪಿನ ರೂಪದಲ್ಲಿ ಆಲೋಚನೆಗಳ ರೂಪದಲ್ಲಿ ಹೊರಹೊಮ್ಮತ ಇರ್ತದೆ ಆದರೆ ಅಲ್ಲಿ ಇಚ್ಛೆ ಎನ್ನುವುದು ಆ ಚಿತ್ತ ಎನ್ನುವಂಥ ಒಂದು ಫ್ಯಾಕಲ್ಟಿಯಲ್ಲಿ ಅಥವಾ ಅಂಗದಲ್ಲಿ ಇರುವುದಿಲ್ಲ ಯಾವಾಗ ಇದೇ ಅಂತ ಮನಸ್ಸಾಗಿ ಪರಿವರ್ತನೆ ಹೊಂದುತ್ತದೋ ಆಲೋಚನೆ ಮಾಡುವ ಕ್ರಿಯೆಯಾಗಿ ಅಭಿವ್ಯಕ್ತಿ ಹೊಂದುತ್ತದೋ ಆಗ ಅದೇ ಮನಸ್ಸು ಬುದ್ಧಿಯ ಜೊತೆಗೆ ಕೆಲಸ ಮಾಡ್ಕೊಂಡು. ಅಂದರೆ ವಿವೇಚನೆಯನ್ನು ಏಕಕಾಲದಲ್ಲಿ ನಡೆಸ್ತಾ ಅದಕ್ಕೆ ಸ್ವಯಂ ಸ್ವತಃ ಯಾವುದು ಸರಿ ತಪ್ಪು ಇತ್ಯಾದಿಗಳ ವಿವೇಚನೆಯೂ ಅಲ್ಲಿ ನಡೆಯುತ್ತದೆ ಯಾವ ರೀತಿಯಲ್ಲಿ ತಾನು ತನ್ನನ್ನು ಬದಲಾಯಿಸಿಕೊಳ್ಳಬೇಕು ತನ್ನನ್ನು ಬೆಳೆಸ್ಕೊಳ್ಬೇಕು ಈ ಒಂದು ಇಚ್ಛಾಶಕ್ತಿಯು ಕೂಡ ಅಲ್ಲಿ ಸಾಧ್ಯ ಆಗ್ತದೆ ಆದ್ದರಿಂದ ಮನಸ್ಸು ಎನ್ನುವುದಾಗಿ ಪ್ರಧಾನವಾಗಿ ಇಲ್ಲಿ ಹೇಳಿದ್ದಾರೆ ಇದು ಒಂದು ರೀತಿಯಲ್ಲಿ ಮನುಷ್ಯನಿಗೆ ಲಭ್ಯವಾಗಿರುವ ಒಂದು ವರದಾನ ನೆನಪು ಮತ್ತು ಸ್ಮೃತಿ ಇವುಗಳ ಎರಡರ ನಡುವೆ ಈ ಆಲೋಚನೆಗಳ ಸರಪಣಿ ನಿರಂತರ ಸಾಗ್ತಾ ಇರಬೇಕಾದ್ರೆ ಮನುಷ್ಯ ತನ್ನ ಭೂತವನ್ನು ಭವಿಷ್ಯವನ್ನು ಒಂದುಗೂಡಿಸಿಕೊಂಡು ಯಾವ ರೀತಿಯಲ್ಲಿ ತನ್ನ ಉನ್ನತಿಯನ್ನೋ ಅವನತಿಯನ್ನೋ ಹೊಂದುವುದಕ್ಕೆ ಸಾಧ್ಯ ಇದೆ ಇದನ್ನು ನಿರ್ಧರಿಸುವ ಕಾರ್ಯ ಮನಸ್ಸು ಮಾಡ್ತದೆ ಈ ಮಂತ್ರದಲ್ಲಿ ಒಂದು ಕಡೆ ಮನಸ್ಸೇವ ಇದಂ ಆಪ್ತವ್ಯಂ ಈ ಆತ್ಮನನ್ನು ಹೊಂದಬೇಕಾದ್ರೆ ಮನಸ್ಸಿನಿಂದಲೇ ಆಗಬೇಕು ಅಂತ ಹೇಳ ಆರಂಭದಲ್ಲಿ ಹೇಳುತ್ತದೆ ಅನಂತರ ಹೇಳುತ್ತದೆ ಮೃತ್ಯೋ ಸ ಮೃತ್ಯುಂಗತಿ ಯ ಇಹ ನಾನ ಮೊದಲಿಗೆ ಹೇಳುತ್ತೆ ಆತ್ಮನನ್ನು ಹೊಂದಬಹುದು ಈ ಮನಸ್ಸಿನ ಮುಖಾಂತರ ಆದರೆ ಅದೇ ಮನಸ್ಸು ನಾನಾತ್ವವನ್ನು ನೋಡಿದ್ರೆ ಮೃತ್ಯುವಿನಿಂದ ಮೃತ್ಯೆ ಕೊನೆಯಿಲ್ಲದ ಸಂಸಾರ ಚಕ್ರದಲ್ಲಿ ಸಾಗಬೇಕಾಗ್ತದೆ ಅಂದರೆ ಈ ಮನಸ್ಸೇ ಎರಡಕ್ಕೂ ಕೂಡ ಕಾರಣ ಎನ್ನುವುದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳಿದೆ ಗೀತೆಯಲ್ಲಿ ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದ ಏತ್ ಅನ್ನುವುದಾಗಿ ಶ್ರೀಕೃಷ್ಣ ಹೇಳ್ತಾನೆ ತನ್ನನ್ನು ತಾನೂ ಉದ್ಧರಿಸಿಕೊಳ್ಬೇಕು ಆತ್ಮನನ್ನು ಯಾವತ್ತೂ ಕೂಡ ಅವನತಿಯತ್ತ ಅಂದರೆ ತನ್ನನ್ನು ತಾನು ಕೆಳಮಟ್ಟಕ್ಕೆ ಕೊಂಡು ಹೋಗಬಾರದು ಉದ್ಧರಿಸಿಕೊಳ್ಳಬೇಕು ಅಲ್ಲೂ ಕೂಡ ಅರ್ಥ ಇದೆ ಎಲ್ಲ ನಮ್ಮ ಕೈಯಲ್ಲಿದೆ ಉತ್ತಮನಾಗುವುದಾಗಿದ್ದರೂ ಆತ್ಮವನ್ನು ಪಡೆಯುವುದಾಗಿದ್ದರೂ ಜ್ಞಾನವನ್ನು ಹೊಂದುವುದಿದ್ದರೂ ಕೂಡ ಅದು ನಮ್ಮ ಕೈಯಲ್ಲಿದೆ ಒಂದು ವೇಳೆ ಅವನತಿ ಹೊಂದುವುದಾಗಿದ್ದರೆ ಪತನದ ಕಡೆಗೆ ನಾವು ಹೋಗುವುದಾಗಿದ್ದರೂ ಕೂಡ ಅದರ ಪ್ರಧಾನ ಕರ್ತೃ ಯಾರು ಅಂತಂದರೆ ಮನಸ್ಸು ನಮ್ಮ ಹಿಡಿತದಲ್ಲಿರುವ ಈ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ನಮ್ಮ ಉನ್ನತಿಯಾಗುತ್ತದೆ ಅಥವಾ ಅದನ್ನು ಅದರ ಪಾಡಿಗೆ ಬಿಟ್ಟುಬಿಟ್ರೆ ಸಹಜವಾಗಿ ಮನಸು ಅಧೋಗತಿಗೆ ಇಳಿಯುತ್ತದೆ ಹಿಂದಿನ ವಲ್ಲಿಯಲ್ಲಿ ಹೇಗೆ ಒಂದು ರಥವನ್ನು ನಡೆಸಬೇಕಾದ್ರೆ ಕಡಿವಾಣವನ್ನು ಬಿಗಿಯಾಗಿ ಹಿಡಿದುಕೊಂಡು ಕುದುರೆಯನ್ನು ಸರಿಯಾದ ದಾರಿಯಲ್ಲಿ ಸಾಗಿಸಬೇಕು ಅಂತ ಹೇಳಿದೆಯೆವು ಅದೇ ರೀತಿಯಲ್ಲಿ ಮನಸ್ಸನ್ನು ಬಿಗಿಯಾಗಿ ಹಿಡಿದುಕೊಂಡು ಅದರ ನಿಗ್ರಹದಿಂದ ಅಥವಾ ಇತರರ ಉಪದೇಶ ಅರಿವು ಇತ್ಯಾದಿಗಳಿಂದ ಶುದ್ಧಿ ಮಾಡಿಕೊಂಡು ಆತ್ಮನನ್ನು ಪಡೆಯಬೇಕು ಹೀಗೆ ಆತ್ಮನನ್ನು ಪಡೆದ ಮೇಲೆ ನಾನಾತ್ವಕ್ಕೆ ಬಲಿಯಾಗಬಾರದು ಅದನ್ನು ಇಲ್ಲಿ ಹೇಳಿದೆ ಮೃತ್ಯೋಸಮೃತ್ಯಂ ಗಚ್ಚತಿ ಯಾರು ಆತ್ಮನನ್ನು ಕುರಿತು ಅರಿವನ್ನು ಪಡೆದ ನಂತರ ಕೂಡ ನಾನಾತ್ವವನ್ನೇ ಅಥವಾ ಹಲವು ವಸ್ತುಗಳನ್ನೇ ನೋಡ್ತಾರೋ ಪ್ರಪಂಚದ ಹಿಂದೆ ಹೋಗತಾರೋ, ಅವರು ಮೃತ್ಯೋಸ್ಸ ಮೃತ್ಯು ಗಚ್ಚತಿ ಮೃತ್ಯುವಿನಿಂದ ಮೃತ್ಯುವಿಗೆ ಪ್ರಯಾಣ ಮಾಡ್ತಾರೆ ಅಂದರೆ ಕೊನೆಯಿಲ್ಲದ ಜನನ ಮರಣದ ಈ ಚಕ್ರದಲ್ಲಿ ಸಂಚರಿಸ್ತಾ ಇರುತ್ತಾರೆ ಯಹು ಪುನಃ ಅವಿದ್ಯಾ ತಿಮಿರ ದೃಷ್ಟಿಂನ ಮುಂಚತಿ ಯಾರು ಅವಿದ್ಯೆಯ ಅವ್ಯೆಯಿಂದ ಉಂಟಾಗಿರತಕ್ಕಂಥ ಆ ಕತ್ತಲೆಯ ದೃಷ್ಟಿಕೋನವನ್ನು ಯಾರು ಬಿಡುವುದಿಲ್ಲವೋ ಇಹ ಬ್ರಹ್ಮಣಿ ನಾನಾ ಇವ ಪಶ್ಯತಿ ಆತ್ಮನಲ್ಲಿ ನಾನಾತ್ವವನ್ನು ಕಾಣ್ತಾರೋ ಆತ್ಮ ಬೇರೆ ನಾನು ಬೇರೆ ಜಗತ್ತು ಬೇರೆ ಜಗತ್ತಲ್ಲಿರುವ ಇತರ ಜೀವಿಗಳು ಬೇರೆ ಇತ್ಯಾದಿ ಹಲವು ವಸ್ತುಗಳನ್ನು ಕಾಣ್ತಾರೋ ಸಹ ಅಂಥವನು ಮೃತ್ಯೋ ಮೃತ್ಯುಂ ಗಚತಿ ಮೃತ್ಯುವಿನಿಂದ ಮೃತ್ಯುವಿನ ಸಂಚರಿಸ್ತಾನೆ ಸ್ವಲ್ಪಮಿ ಭೇದ ಅಧ್ಯಾರೋಪಯನ್ ಇತ್ಯರ್ಥ ಆದರೆ ಬ್ರಹ್ಮದಲ್ಲಿ ಸ್ವಲ್ಪವೂ ಕೂಡ ಭೇದ ಇಲ್ಲ ಭೇದವನ್ನು ಸ್ವಲ್ಪ ಕಲ್ಪಿಸಿಕೊಂಡರೂ ಕೂಡ ಮೃತ್ಯುವಿನಿಂದ ಮೃತ್ಯುವಿಗೆ ಅವನು ಸಂಚರಿಸ್ತಾನೆ ಎನ್ನುವುದಾಗಿ ಇಲ್ಲಿ ಹೇಳಿದೆ ಇನ್ನು ಈ ರೀತಿಯಲ್ಲಿ ಆತ್ಮನ ದರ್ಶನವನ್ನು ಪಡೆಯುವುದಕ್ಕೆ ಮನಸ್ಸು ಒಂದು ಸಲಕರಣೆ ಎನ್ನುವುದಾಗಿ ಇಲ್ಲಿ ಹೇಳಿದ ನಂತರ ಅದನ್ನು ಹೇಗೆ ಪಡೆಯಬೇಕು ಯಾವ ವಿಧಾನದಲ್ಲಿ ಹೊಂದಬೇಕು ಅದಕ್ಕೊಂದು ಮಾರ್ಗವನ್ನು ಉಪನಿಷತ್ತು ಇಲ್ಲಿ ಹೇಳುತ್ತದೆ ಹನ್ನೆರಡನೆಯ ಮಂತ್ರ ಅಂಗುಷ್ಠ ಮಾತ್ರ ಪುರುಷ मध्य आत्मे षतिशान भूतभव्य तजुगुपते एक तैत अंतलप आत्मा इशांत कूड़ा वस्तुत अदू आत्मे आगे अरे इनक आत्म एनो पदों बलस्तर ಮಧ್ಯ ಆತ್ಮನಿ ತಿಷ್ಠತಿ ಇಲ್ಲಿ ಆತ್ಮ ಅಂತಂದರೆ ನಮ್ಮ ಅಂತಲೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಜೀವಾತ್ಮ ಅಂತಲೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಅಂಗುಷ್ಠ ಮಾತ್ರ ಅಂತ ಹೇಳ್ತಾನೆ ಅಂಗುಷ್ಠ ಅಂತಂದರೆ ಹೆಬ್ಬೆರಳು ಹೆಬ್ಬೆರಳಿನ ಗಾತ್ರದಲ್ಲಿರುವ ಈ ಪುರುಷನು ಮಧ್ಯ ಆತ್ಮನಿ ತಿಷ್ಠತಿ ವ್ಯಕ್ತಿಯ ಅಥವಾ ಜೀವಾತ್ಮನ ಮಧ್ಯಭಾಗದಲ್ಲಿ ಅಂದರೆ ಹೃದಯದಲ್ಲಿ ಹೃದಯ ಮಧ್ಯದಲ್ಲಿ ಅಂಗುಷ್ಠದ ಆಕಾರದಲ್ಲಿ ಹೆಬ್ಬರಳಿನ ಗಾತ್ರದಲ್ಲಿ ಹೆಬ್ಬರಳಿನ ರೀತಿಯಲ್ಲಿ ಅವನು ನೆಲೆಸಿದ್ದಾನೆ ಈಶಾನಂಭೂತ ಭವ್ಯಸ್ಯ ಭೂತ ಮತ್ತು ಭವ್ಯ ಭೂತ ಅಂದರೆ ಭೂತಕಾಲ ಹಿಂದೆ ಹಿಂದಿನ ಭವ್ಯ ಅಂದರೆ ಭವಿಷ್ಯತ್ಕಾಲ ಮುಂದಿನ ಹಿಂದೆ ಮತ್ತು ಮುಂದೆ ಇದು ಎರಡರ ಅಂದರೆ ಇಡಿ ಕಾಲದ ಈಶಾನ ಒಡೆಯ ಅವನನ್ನು ತಿಳಿದುಕೊಂಡ್ರೆ ನ ತತಹ ವಿಜುಗುಪ್ಸತೆ ಹಿಂದೆ ಒಂದು ಸಲ ಮಂತ್ರದಲ್ಲಿ ಹೇಳಿತ್ತು ಈ ಭೂತ ಭವಿಷ್ಯತ್ತುಗಳ ಒಡೆಯನಾದ ಈ ಆತ್ಮನನ್ನು ತಿಳಿದುಕೊಂಡ ನಂತರ ನ ವಿಜುಗುಪ್ಸತೆ ಅಂತಂದರೆ ತನ್ನನ್ನು ತಾನು ಕಾಪಾಡಿಕೊಳ್ಳ ಬಯಸುವುದಿಲ್ಲ ನನ್ನನ್ನು ರಕ್ಷಿಸಿಕೊಳ್ಬೇಕು ನನ್ನನ್ನು ಕಾಪಾಡಿಕೊಳ್ಬೇಕು ಎನ್ನುವಂಥ ಒಂದು ಭಯ ಯಾವಾಗ ಇರ್ತದೆ ಒಬ್ಬನಲ್ಲಿ ಭಯ ಇದ್ದಾಗಲೇ ಕಾಪಾಡಿಕೊಳ್ಳಬೇಕ ಕಾಪಾಡಿಕೊಳ್ಳಬೇಕು ಎನ್ನುವಂಥ ಪ್ರವೃತ್ತಿ ಮೂಡ್ತದೆ ಆ ಭಯವೇ ಇರುವುದಿಲ್ಲ ಆತ್ಮನನ್ನು ಅರಿತುಕೊಂಡ ಮೇಲೆ ಜನನ ಮರಣಗಳ ಆ ಸಂಕೋಲೆಯನ್ನು ಕಳಚಿಕೊಂಡ ಮೇಲೆ ಎಲ್ಲ ಸಂಕಷ್ಟಗಳ ನಿವಾರಣೆಯಾದ ಮೇಲೆ ಯಾವ ಭಯವೂ ಇರುವುದಿಲ್ಲ ಅಂಥವನು ತನ್ನನ್ನು ಕಾಪಾಡ್ಕೊಳ್ಬೇಕು ನನ್ನ ಮನೆ ನನ್ನ ಸಂಪತ್ತು ನನ್ನ ಫ್ಯಾಮಿಲಿ ನನ್ನ ಸೆಕ್ಯುರಿಟಿ ಇತ್ಯಾದಿಗಳ ಬಗ್ಗೆ ಯಾವ ರೀತಿಯಲ್ಲೂ ಕೂಡ ಅವನು ಚಿಂತಿಸುವುದಿಲ್ಲ ಆನಂದವಾಗಿರ್ತಾನೆ ಏತದ್ವೈತದ್ ಯಾಕಂದರೆ ಇದುವೇ ಅದು ಸ್ವತಃ ತನ್ನ ಅಂತರಂಗದಲ್ಲಿರುವ ಆ ಅಂಗುಷ್ಠ ಆಕಾರದಲ್ಲಿರುವಂಥ ಹೆಬ್ಬರಿಲಿನ ಗಾತ್ರದಲ್ಲಿರುವಂಥ ಆ ಪುರುಷ ಅದುವೇ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ ಇದಕ್ಕೆ ವಿವರಣೆಯನ್ನು ಕೊಡ್ತಾ ಶಂಕರಾಚಾರ್ಯರು ಹೇಳ್ತಾರೆ ಅಂಗುಷ್ಠ ಪರಿಮಾಣಂ ಹೃದಯ ಪುಂಡರೀಕಂ ಪುಂಡರೀಕ ಅಂದರೆ ತಾವರೆ ಬಿಳಿ ಬಣ್ಣದ ತಾವರೆ ಹೇಗಿರ್ತದೋ ಆ ರೀತಿಯಲ್ಲಿ ನಮ್ಮ ಹೃದಯದ ಒಳಗಡೆ ಪರಮಾತ್ಮ ಇದ್ದಾನೆ ಅಂತ ಕಲ್ಪಿಸ್ಕೊಳ್ಬೇಕು ಇದು ಒಂದು ರೀತಿಯಲ್ಲಿ ಧ್ಯಾನಕ್ಕೆ ಸಹಕಾರಿಯಾದಂಥ ಒಂದು ಮಂತ್ರ ನಿರಾಕಾರ ನಿರ್ಗುಣನಾದ ಆತ್ಮನನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕಲ್ಪಿಸಿಕೊಳ್ಳೋದು ಆಲೋಚಿಸುವುದು ಚಿಂತಿಸುವುದು ಮನಸ್ಸಿನ ಕಾರ್ಯ ಮನಸ್ಸಿನಿಂದ ಒಂದು ವಸ್ತುವನ್ನು ಚಿಂತಿಸಬೇಕಾದ್ರೆ ಅದು ಈ ಪ್ರಪಂಚದ ವ್ಯಾಪ್ತಿಯಲ್ಲಿ ಬಂದಿದ್ದರೆ ಮಾತ್ರ ಸಾಧ್ಯ ಆಗ್ತದೆ ಒಂದೋ ನಾಮ ಅಥವಾ ರೂಪ ಇದೆರಡೂ ಅಂತಿಮವಾಗಿ ಒಂದೇ ಆಗಿದೆ ನಾಮ ರೂಪ ಇದೆರಡನ್ನು ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ವಸ್ತುವನ್ನು ನಾವು ಕಲ್ಪಿಸ್ಕೊಂಡು ಕೂಡಲೇ ಅಲ್ಲಿ ಅದರ ಹೆಸರು ಬರುತ್ತದೆ ಹೆಸರನ್ನು ಕಲ್ಪಿಸಿಕೊಂಡ್ರೆ ಅಲ್ಲಿ ಆ ವಸ್ತು ಬರಲೇಬೇಕಾಗ್ತದೆ ಆದ್ದರಿಂದ ಈ ನಾಮರೂಪ ಎರಡನ್ನೂ ಕೂಡ ಜೊತೆ ಜೊತೆಯಲ್ಲಿ ನಾವು ಕಲ್ಪಿಸ್ಕೊಳ್ತೇವೆ ಅದು ಇಲ್ಲದೆ ಹೋದರೆ ಅಂಥ ಒಂದು ಸಂಗತಿಯನ್ನು ಮನಸ್ಸು ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಿರಾಕಾರ ನಿರ್ಗುಣ ಅಂತ ಆತ್ಮನನ್ನು ಭಾವಿಸ್ಕೊಂಡಾಗ ಏನೂ ಇಲ್ಲ ಅಂತ ನಾವು ನಿರಾಕರಿಸ್ತಾ ಹೋಗ್ತೇವೆ ಆದರೆ ನಿಜವಾಗಿ ನಿರಾಕರಿಸುವಾಗಲೇ ಇನ್ನೊಂದನ್ನು ಕಲ್ಪಿಸ್ಕೊಳ್ತೇವೆ ಏನೂ ಇಲ್ಲ ಅಂತ ಹೇಳುವಾಗಲೇ ಆಕಾಶವೋ ಏನೂ ಇಲ್ಲದಂಥ ಒಂದು ನೀರು ಸಮುದ್ರವೋ ಅದನ್ನೆಲ್ಲ ಕಲ್ಪಿಸ್ಕೊಳ್ತೇವೆ ನೀರಾಗಲಿ ಆಕಾಶ ಇನ್ನೊಂದು ವಸ್ತುವೇ ಆಗಿರ್ತದೆ ಇನ್ನೊಂದು ರೂಪವೇ ಆಗಿರ್ತದೆ ಅದು ಯಾವುದೂ ಇಲ್ಲದಂಥ ಒಂದು ಅವಸ್ಥೆಯನ್ನು ಹೇಗೆ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆದ್ದರಿಂದ ಮನಸ್ಸು ಮತ್ತು ಇಹಲೋಕದ ಈ ವ್ಯಾಪ್ತಿಯ ನಾವು ಇರುವಲ್ಲಿ ತನಕವು ಕೂಡ ಮನಸ್ಸಿನಿಂದ ಚಿಂತಿಸುವುದಕ್ಕೆ ಒಂದು ವಸ್ತುವಿನ ಅವಲಂಬನೆ ಬೇಕಾಗ್ತದೆ ಆದ್ದರಿಂದ ಆತ್ಮನನ್ನು ಚಿಂತಿಸುವುದಕ್ಕೆ ಮತ್ತು ಧ್ಯಾನಿಸುವುದಕ್ಕೆ ಅಂಗುಷ್ಠ ಮಾತ್ರದ ಒಂದು ಹೃದಯ ಪುಂಡರೀಕ ಹೃದಯ ಕಮಲದ ಒಳಗಿರುವಂಥ ಒಂದು ಜ್ಯೋತಿಯ ಹಾಗೆ ಕಲ್ಪಿಸ್ಕೊಳ್ಬಹುದಾಗಿದೆ ಮುಂದಿನ ಮಂತ್ರದಲ್ಲಿ ಅದನ್ನು ಹೇಳ್ತಾರೆ ಅಂಗುಷ್ಠ ಮಾತ್ರ ಪುರುಷ ಜ್ಯೋತಿರಿವ ಅಧೂಮಕ ಅಧೂಮ ಅಂದರೆ ಧೂಮ ಇಲ್ಲದ್ದು ಹೊಗೆ ಇಲ್ಲದಂಥ ದಿವ್ಯವಾದಂಥ ಒಂದು ಬೆಳಕು ದೀಪದ ಕುಡಿಯ ಹಾಗೆ ಅಂತ ಅದು ಇನ್ನೊಂದು ರೀತಿಯ ಧ್ಯಾನದ ಮಂತ್ರ ಇಲ್ಲಿ ಪ್ರಧಾನವಾದದ್ದೇನಂತಂದರೆ ಧ್ಯಾನ ಮಾಡುವಾಗ ಹೃದಯ ಅದು ಬಹಳ ಮುಖ್ಯ ಅನೇಕ ಬಗೆಯ ಧ್ಯಾನದ ಪದ್ಧತಿಗಳನ್ನು ಪರಂಪರೆಯಲ್ಲಿ ಹೇಳಿಕೊಡುವ ಪದ್ಧತಿ ಇದೆ ಕೆಲವರು ಶಿರಸ್ಸಿನ ಮೇಲೆ ಧ್ಯಾನ ಮಾಡಬೇಕು ಅಂತ ಹೇಳೋರಿದ್ದಾರೆ ಹೃದಯದ ಮೇಲೆ ಧ್ಯಾನ ಮಾಡಬೇಕು ಅಂತ ಹೇಳುತ್ತಾರೆ ಅದೇ ರೀತಿ ನಾನಾ ಬಗೆಯ ವಸ್ತುಗಳ ಮೇಲೆ ಜ್ಯೋತಿಯ ಮೇಲೆ ಇರಬಹುದು ಚಂದ್ರನ ಮೇಲೆ ಇರಬಹುದು ಸೂರ್ಯನ ಮೇಲೆ ಇರಬಹುದು ಅಥವಾ ನಮ್ಮ ಇಷ್ಟದೇವತೆಯ ಚಿತ್ರವನ್ನು ಕಲ್ಪಿಸಿಕೊಂಡು ಧ್ಯಾನಿಸುವುದಿರಬಹುದು ನಮ್ಮ ಒಳಗೆ ಆಗಿರಲಿ ಹೊರಗೆ ಆಗಿರಲಿ ಈ ರೀತಿ ನಾನಾ ಬಗೆಯ ಧ್ಯಾನದ ಪದ್ಧತಿಗಳನ್ನೆಲ್ಲ ನಾವು ನೋಡ್ತೇವೆ ಇದರಲ್ಲಿ ಎಲ್ಲ ಬಗೆಯ ಪರಂಪರೆಗಳಲ್ಲಿ ಒಂದು ಸಮಾನವಾದ ಸಂಗತಿಯೇನು ಅಂತಂದರೆ ಹೃದಯ ಎನ್ನುವುದು ಅತ್ಯಂತ ಪ್ರಶಸ್ತವಾದ ಜಾಗ ಅಂತ ಹೇಳ್ತಾರೆ ಒಬ್ಬರು ಶ್ರೀರಾಮಕೃಷ್ಣರನ್ನು ಕೇಳಿದ್ರಂತೆ ನಾವು ಎಲ್ಲಿ ಧ್ಯಾನ ಮಾಡಬೇಕು ಅಂತ ಕೇಳಿದ್ರಂತೆ ಆಗ ಶ್ರೀರಾಮಕೃಷ್ಣರು ಹೇಳಿದರು ಹೃದಯದಲ್ಲಿ ಮಾಡಬೇಕು ಯಾಕಂದರೆ ಅದು ಪ್ರಶಸ್ತವಾದ ಜಾಗ ಅತ್ಯಂತ ಸೇಫಾದಂಥ ಸುರಕ್ಷಿತವಾದ ಮತ್ತು ಅತಿ ಅತ್ಯಂತ ಪ್ರಶಸ್ತವಾದ ಉತ್ತಮವಾದ ಜಾಗ ಯಾಕಂದರೆ ಹೃದಯ ಎನ್ನುವುದು ಭಗವಂತನ ವಾಸಸ್ಥಾನ ಶ್ರೀರಾಮಕೃಷ್ಣರು ಹೇಳ್ತಿದ್ರು ಹೃದಯ ಎನ್ನುವುದು ಭಗವಂತನ ಬೈಠಕ್ಕಾನೆ ಅಂತ ಹೇಳ್ತಿದ್ರು ಬೈಠಕ್ ಖಾನೆ ನಾವು ಇಂದು ಸಾಮಾನ್ಯ ರಿಸೆಪ್ಷನ್ ಅಂತ ಹೇಳ್ತೇವೆ ಅತಿಥಿಗಳು ಬಂದ ತಕ್ಷಣ ಅವರನ್ನು ಸ್ವೀಕರಿಸಿ ಕುಳಿತುಕೊಳಿಸಿ ಆಧರಿಸುವಂಥ ಸ್ಥಳ ಮನೆಯ ಪ್ರಧಾನ ಭಾಗ ಅಲ್ಲಿ ಎಲ್ಲ ಮುಖ್ಯ ವ್ಯಕ್ತಿಗಳು ಕೂಡ ಬಂದು ಕುಳಿತುಕೊಳ್ತಾರೆ ಎಲ್ಲ ಎಲ್ಲಕ್ಕಿಂತ ಹೆಚ್ಚು ಅಂದವಾಗಿ ಇಟ್ಕೊಳ್ಬೇಕಾದಂಥ ಜಾಗ ಹತ್ತಾರು ಜನ ನೋಡ್ತಾರೆ ಎನ್ನುವಂಥ ಒಂದು ಭಾವನೆ ಇದೆ ಅದೇ ರೀತಿಯಲ್ಲಿ ಹೃದಯ ಎನ್ನುವುದು ಭಗವಂತನ ನಿವಾಸ ನಾವು ಕಾಣುವಂಥ ಭಗವಂತ ಅಲ್ಲಿ ಇದ್ದಾನೆ ಅಂತ ಕಲ್ಪಿಸಿಕೊಳ್ತೇವೆ ಅಂತಿಮವಾಗಿ ಅವನ ದರ್ಶನವಾಗುವುದು ಕೂಡ ಹೃದಯದಲ್ಲೇ ಇನ್ನೊಂದು ರೀತಿಯಲ್ಲಿ ನಮ್ಮ ಲೌಕಿಕ ಬದುಕಿನಲ್ಲೂ ಹೃದಯಕ್ಕೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಅದೇನಂತಂದರೆ ನಮ್ಮ ಅಸ್ತಿತ್ವವನ್ನು ನಾವು ಗುರುತಿಸುವುದು ನಮ್ಮ ಹೃದಯದಲ್ಲಿ ಅಂತ ಹೇಳುವಾಗ ಎದೆ ತಟ್ಟಿ ಹೇಳ್ತೀವಿ ನಾನು ಹೃದಯವನ್ನು ಮುಟ್ಟಿ ಹೇಳ್ಕೊಳ್ತೀವಿ ನನಗೆ ಗೊತ್ತಿದೆ ಯಾಕಂದರೆ ನಮ್ಮ ಅಸ್ತಿತ್ವ ಹೃದಯದಲ್ಲಿ ಇದೆ ತಲೆಯಲ್ಲೋ ಅಥವಾ ಬೆನ್ನಲ್ಲೋ ಇಲ್ಲ ಇದು ನಮ್ಮ ಅಂತರಂಗ ನಮ್ಮ ನಿವಾಸ ನಮ್ಮ ಅಸ್ತಿತ್ವ ಇದನ್ನು ನಾವು ಗುರುತಿಸಿಕೊಂಡಿರುವುದು ಹೃದಯದಿಂದ ಯಾಕಂದರೆ ಹೃದಯ ಉಸಿರಾಟ ಜೀವ ಪ್ರಾಣ ಇದೆಲ್ಲವೂ ಕೂಡ ಒಂದೇ ಒಂದು ಕ್ಷಣ ಹೃದಯ ಬಡಿತ ನಿಂತರೆ ಹಾಗೆ ಪ್ರಾಣ ಅಥವಾ ಉಸಿರಾಟ ನಡೆಯುವಂಥ ಪ್ರಾಣವಾಯು ಸಂಚರಿಸುವಂಥ ಪ್ರಧಾನವಾದ ಅಂಗವೇ ಹೃದಯ ಹೃದಯದಿಂದಲೇ ಎಲ್ಲ ದೇಹದ ಅಂಗಗಳಿಗೂ ಕೂಡ ರಕ್ತಪರಚಲನೆ ಆಗ್ತದೆ ವಾಯು ಸಂಚಾರ ಆಗತ್ತೆ ಆಮ್ಲಜನಕದ ಸಮರ್ಪಕವಾದಂಥ ಒಂದು ವ್ಯವಸ್ಥೆ ಅಲ್ಲಿಂದಲೇ ನಡೆಯುತ್ತದೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಹೃದಯ ಎನ್ನುವುದು ಅತ್ಯಂತ ಪ್ರಶಸ್ತ ಆದ್ದರಿಂದ ಅದು ಭಗವಂತನ ನಿವಾಸ ಎನ್ನುವುದಾಗಿ ಪರಿಗಣಿಸಲಾಗಿದೆ ನಿಜವಾಗಿ ಅನೇಕರಿಗೆ ಭಗವಂತನ ದರ್ಶನ ಹೃದಯದಲ್ಲೇ ಆಗಿರುವ ಬಗ್ಗೆ ಅನೇಕ ವಿವರಣೆಗಳು ನಮಗೆ ಬೇರೆ ಬೇರೆ ಕಡೆ ಸಿಗುತ್ತವೆ ಅಂಗುಷ್ಠ ಮಾತ್ರ ಎನ್ನುವುದಾಗಿ ಹೆಬ್ಬರಳಿನ ಗಾತ್ರದಲ್ಲಿರುವ ಒಂದು ಒಂದು ರೀತಿಯಲ್ಲಿ ಖಾಲಿ ಪ್ರದೇಶ ಎನ್ನುವ ರೀತಿಯಲ್ಲಿ ಇಲ್ಲಿ ವಿವರಿಸಲಾಗಿದೆ ಆತ್ಮನ ಅಥವಾ ಜೀವದ ಮಧ್ಯಭಾಗದಲ್ಲಿರುವ ಹೃದಯದ ಅಂಗುಷ್ಠ ಮಾತ್ರ ಒಂದು ಹೆಬ್ಬರಳಿನ ಗಾತ್ರದಷ್ಟಾಗಿ ಪುರುಷ ಇದ್ದಾನೆ ಅದನ್ನು ಇಲ್ಲಿ ಭಾಷ್ಯಕಾರರು ಹೇಗೆ ವಿವರಿಸ್ತಾರೆ ಅಂತಂದರೆ ತತ್ ಛಿದ್ರವರ್ತಿ ಅಂತಃಕರಣ ಉಪಾಧಿ ಅಂಗುಷ್ಠ ಮಾತ್ರ ಅಂಗುಷ್ಠ ಮಾತ್ರ ವಂಶ ಪರ್ವ ಮಧ್ಯವರ್ತಿ ಆರಂಭವತ್ ವಂಶ ಅಂದರೆ ಬಿದ್ರು ಬಿದಿರಿನ ಆ ಟೊಳ್ಳು ಇದೆಯಲ್ಲ ಅದರ ಒಳಗಿನ ಖಾಲಿ ಭಾಗ ಹೇಗಿದೆಯೋ ಅದೇ ರೀತಿಯಲ್ಲಿ ಹೃದಯ ಗಹ್ವರ ಹೃದಯ ಗುಹೆ ಅಂತ ಹೇಳ್ತಾರೆ ಹೃದಯದ ಅಂತರಂಗದಲ್ಲಿರುವ ಆ ಖಾಲಿ ಪ್ರದೇಶದಲ್ಲಿ ಭಗವಂತ ನೆಲೆಸಿದ್ದಾನೆ ಮಧ್ಯದಲ್ಲಿ ಯಾಕೆ ಪುರುಷ ಅಂತ ಕರೀತಾರೆ ಪೂರ್ಣಂ ಅನೇನ ಸರ್ವಂ ಇತಿ ಯಾರಿಂದ ಎಲ್ಲವೂ ಪೂರ್ಣವಾಗುವುದೋ ಯಾವ ಆತ್ಮ ಎಲ್ಲ ಜೀವಿಗಳ ಪ್ರಾಣಿಗಳ ಇರುವುದರಿಂದಲೇ ಅದಕ್ಕೆ ಅಸ್ತಿತ್ವ ಬಂದಿದೆಯೋ ಅಂದರೆ ಪೂರ್ಣತೆಯನ್ನು ಹೊಂದಿದೆಯೋ ಆ ಆತ್ಮ ಅಥವಾ ಜೀವ ಇಲ್ಲದೆ ಹೋದರೆ ಪ್ರತಿಯೊಂದು ಜೀವಿ ಕೂಡ ಶವದ ಹಾಗೆ ಸತ್ತು ಬಿದ್ದ ಹಾಗೆ ಇರ್ತವೆ ಆದ್ದರಿಂದ ಎಲ್ಲ ಜೀವಿಗಳ ಅಂತರ್ಯಾಮಿಯಾಗಿರುವಂಥ ಈ ಆತ್ಮನು ಎಲ್ಲವನ್ನೂ ಪೂರ್ಣಗೊಳಿಸ್ತಾನೆ ಪ್ರತಿಯೊಂದು ಜೀವಿಗಳ ಅಂತರಂಗವನ್ನು ತುಂಬಿ ಅದಕ್ಕೆ ಚೈತನ್ಯ ರೂಪದಲ್ಲಿ ಇದ್ದುಕೊಂಡು ಅದನ್ನು ಸಾಕಿ ಪ್ರತಿಯೊಂದು ಜೀವಿಯೂ ಅದರಿಂದಲೇ ಹುಟ್ಟುತ್ತದೆ ಬೆಳೀತದೆ ಮತ್ತು ಅದರಲ್ಲೇ ಲಯವಾಗ್ತದೆ ಆದ್ದರಿಂದ ಇಂಥ ಪುರುಷ ಅಂತ ಕರೆಯುವುದಕ್ಕೆ ಪೂರ್ಣ ಯಾರಿಂದ ಎಲ್ಲವೂ ಪೂರ್ಣಗೊಳ್ಳುತ್ತದೋ ಅವನೇ ಪುರುಷ ಹೀಗೆ ಅವನನ್ನು ತಿಳಿದುಕೊಂಡು ಯಾವ ರೀತಿಯಲ್ಲೂ ಕೂಡ ಕಾಪಾಡಿಕೊಳ್ಳೋದಕ್ಕೆ ಇಚ್ಛಿಸುವುದಿಲ್ಲ ನತತೋ ವಿಜಗುಪ್ಸತೆ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಇಚ್ಛಿಸುವುದಿಲ್ಲ ಅಂದರೆ ಭಯ ಅಭಯ ಹೊಂದಿ ಭಯರಹಿತನಾಗಿ ಸ್ವತಃ ತಾನೇ ತಾನಾಗಿ ಎಲ್ಲಡೆ ಆನಂದವಾಗಿ ಅವನು ಸಂಚರಿಸ್ತಾನೆ ಆದ್ದರಿಂದ ಅಂತರಂಗದ ಒಳಗೆ ಅಡಗಿರುವ ಆತ್ಮನನ್ನು ಅಂಗುಷ್ಠ ಮಾತನಾಗಿ ಕಲ್ಪಿಸಿಕೊಂಡು ಅವನನ್ನು ಕಾಣಬೇಕು ಎನ್ನುವುದಾಗಿ ಹನ್ನೆರಡನೆಯ ಮಂತ್ರ ತಿಳಿಸ್ತದೆ ಮುಂದಿನ ಮಂತ್ರ ಕೂಡ ಇದೇ ಮಂತ್ರದ ಮುಂದುವರಿಕೆ ಸ್ವಲ್ಪ ಮಾತ್ರ ಅದರಲ್ಲಿ ಬದಲಾವಣೆ ಇದೆ ಅದರ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂಗುಷ್ಠ ಮಾತ್ರ ಪುರುಷ ಜ್ಯೋತಿರಿವಾಧೂಮಕಃ ಮಂತ್ರ ಹದಿಮೂರು ಇಲ್ಲೂ ಅದೇ ವಿಚಾರವನ್ನು ಹಿಂದಿನಂತೆ ಹೇಳಿದೆ ಅಂಗುಷ್ಠ ಮಾತ್ರ ಹೆಬ್ಬರಳಿನ ಗಾತ್ರದ ಈ ಪುರುಷನು ಹೇಗಿದ್ದಾನೆ ಅಂತಂದರೆ ಜ್ಯೋತಿಹಿ ಅಧೂಮಕಃ ಜ್ಯೋತಿ ಇವ ಧೂಮ ಇಲ್ಲದ ಹೋಗೆ ಇಲ್ಲದಂಥ ಜ್ಯೋತಿಯ ಹಾಗೆ ಬೆಳಕಿನ ಕುಡಿಯ ಹಾಗೆ ಅಂಗುಷ್ಟ ಮಾತ್ರದ ಗಾತ್ರನಾಗಿ ಇದ್ದಾನೆ ಒಂದು ಜ್ಯೋತಿ ರೂಪದಲ್ಲಿ ಕಲ್ಪಿಸಿಕೊಂಡು ಆತ್ಮನನ್ನು ಧ್ಯಾನಿಸಬೇಕು ಕ್ರಮೇಣ ಅದೇ ಕಲ್ಪನೆ ಅದೇ ಧ್ಯಾನ ಸಾಕ್ಷಾತ್ಕಾರವಾಗಿ ಪರಿಣಮಿಸ್ತದೆ ಈಶಾನೋಭೂತ ಭವ್ಯಸ್ಯ ಹಿಂದಿನ ಮಂತ್ರದ ಹಾಗೇನೆ ಭೂತ ಮತ್ತು ಭವಿಷ್ಯ ಭವಿಷ್ಯದ ಕಾಲದ ಒಡೆಯನಾದ ಅಂದರೆ ಇಡಿ ವರ್ತಮಾನ ಕೂಡ ಅದರಲ್ಲಿ ಬಂದೇ ಬರ್ತದೆ ಭೂತ ಮತ್ತು ಭವಿಷ್ಯ ಹೇಳಿದ ಮೇಲೆ ಅಲ್ಲಿ ವರ್ತಾನಮಾನ ಬರಲೇಬೇಕು ಅಥವಾ ವರ್ತಮಾನ ಕಾಲ ಅಂತ ಹೇಳಿದಾಗ ಅಲ್ಲಿ ಭೂತ ಮತ್ತು ಭವಿಷ್ಯತ್ತು ಬರಲೇಬೇಕು ಇದು ಮೂರು ಕೂಡ ಜೊತೆಯಲ್ಲಿ ಸಾಕ್ತವೆ ಈಶಾನೋಭೂತ ಭವ್ಯಸ ಸೇವ ಅದ್ಯ ಸ ಉಶ್ವ ಏತತ್ವೈತತ್ತು ಸೇವ ಅದ್ಯ ಈಗ ಇರುವಂಥವನು ಅವನೇ ಭೂತ ಭವ್ಯ ಭೂತಕಾಲದಲ್ಲೂ ಭವಿಷ್ಯತ್ ಕಾಲದಲ್ಲೂ ಇದ್ದವನು ಅವನೇ ಅಂದರೆ ಎಲ್ಲ ಕಾಲದಲ್ಲೂ ಇದ್ದ ಹಿಂದೆ ಇದ್ದ ಎಷ್ಟು ಹಿಂದೆ ಗೊತ್ತಿಲ್ಲ ಪ್ರಾಚೀನ ಪ್ರಾಚೀನ ಅಂತ ಹೇಳಿ ನಾವು ಸಹಸ್ರಾರು ಸಹಸ್ರಾರು ವರ್ಷ ಹಿಂದಕ್ಕಿಂದಕ್ಕೆ ಹೋದರೂ ಈ ಪುರುಷ ಎಲ್ಲಕ್ಕಿಂತ ಹಿಂದೆಯೂ ಇದ್ದ ಒಂದ ರೀತಿಯಲ್ಲಿ ಕಾಲ ಅನಂತವದತ್ತು. ಹಿಂದಕ್ಕೆ ಹೋದರೆ ಕೊನೆಯಿಲ್ಲದೆ ಸಾಗುತ್ತದೆ ಚರಿತ್ರೆ ಎಲ್ಲಿ ಕೊನೆಗಳ್ತದೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಮತ್ತಷ್ಟು ಮತ್ತಷ್ಟು ಹಿಂದಕ್ಕೆ ನಾವು ಕಲ್ಪಿಸ್ಕೊಂಡು ಹೋಗ್ಬೋದು ಅದೇ ರೀತಿ ಭವಿಷ್ಯ ಕೂಡ ಎಷ್ಟು ಕಾಲ ಎಷ್ಟು ವರ್ಷಗಳವರೆಗೆ ಲೋಕ ಇರ್ತದೆ ಜಗತ್ತು ಇರ್ತದೆ ಕಾಲ ಇರ್ತದೆ ಹೇಳೋಕ್ಕೆ ಸಾಧ್ಯ ಇಲ್ಲ ಕಾಲ ಅನಂತ ಹೀಗೆ ಭೂತ ಭವಿಷ್ಯತ್ತುಗಳಲ್ಲಿ ಯಾವಾಗಲೂ ಇದ್ದಂಥ ಅದೇ ಆತ್ಮ ಸ ಏವ ಅದ್ಯ ಅದೇ ಆತ್ಮನು ಈಗಲೂ ಕೂಡ ಅದ್ಯ ಅಂದರೆ ಇವತ್ತು ಸಏವ ಅದ್ಯ ಸ ಊ ನಾಳೆ ಕೂಡ ಇರುವಂಥವನು ಅವನೇ ಬೇರೊಬ್ಬ ಬರೋದಿಲ್ಲ ಅಂದರೆ ಆತ್ಮನ ಏಕತೆಯನ್ನು ಕಾಲದ ದೃಷ್ಟಿಯಲ್ಲಿ ಇಲ್ಲಿ ಹೇಳಲಾಗಿದೆ ಅಂದರೆ ಇದಾನೆ ಎನ್ನುವುದು ಬಹಳ ಮುಖ್ಯ ಹಿಂದೆ ಇದೇ ಉಪನಿಷತ್ತಲ್ಲಿ ಅಸ್ಥಿತ್ಯೇಕೆ ನ್ಯಾಯಮಸ್ತಿ ಚೈಕೆ ಅಂತ ಹೇಳಿತ್ತು ನಚಿಕೇತ ಯಮನನ್ನು ಕೇಳಿದ್ದ ಏನಾಗುತ್ತದೆ ಸತ್ತ ಮೇಲೆ ಮನುಷ್ಯ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಅವನಿಗೆ ಜೀವ ಇದೆಯೇ ಮತ್ತೆ ಅಸ್ತಿತ್ವ ಇದೆಯೇ ಮತ್ತೆ ಹುಟ್ಟಿ ಬರ್ತಾನೆಯೇ ಏನಾಗುತ್ತೆ ಅವನಿಗೆ ಕೆಲವರು ಹೇಳ್ತಾರೆ ಸತ್ತ ನಂತರ ಕೂಡ ಮನುಷ್ಯನಿಗೆ ಜೀವನ ಇದೆ ಅಂತ ಇನ್ನು ಕೆಲವರು ಹೇಳ್ತಾರೆ ಈ ಜನ್ಮ ಜನ್ಮಾಂತರ ಹಿಂದಿನದು ಮುಂದಿನದು ಇತ್ಯಾದಿ ಎಲ್ಲ ಸುಳ್ಳು ನಾವು ಇರೋಷ್ಟು ಕಾಲ ಇರ್ತೀವಿ ಅಷ್ಟೇ ಜನ್ಮಾಂತರ ಎನ್ನುವುದು ಇಲ್ಲ ಮುಂದಿನ ಸತ್ತ ಮೇಲೆ ಮುಗಿದೋಯಿತು ಆದ್ದರಿಂದ ಮುಂದೆ ಜೀವನ ಇಲ್ಲ ಅಂತ ಹೇಳೋರು ಇದ್ದಾರೆ ಅದಕ್ಕೆ ಉತ್ತರವನ್ನು ಇಲ್ಲಿ ಹೇಳಿದೆ ಭೂತ ಭವಿಷ್ಯತ್ತುಗಳ ಒಡೆಯನಾಗಿದ್ದರೂ ಇವತ್ತು ಇರ್ತಾನೆ ನಾಳೆಯೂ ಇರ್ತಾನೆ ಅಂತ ಅಂದರೆ ಆ ನಾಳೆ ಅಂತ ಅಂದ್ರೇನು ಇದಕ್ಕೆ ಉತ್ತರ ಅದು ನ ಅಯಂ ಅಸ್ತಿ ಇತಿ ಚೈಕೆ ಅಂತ ಪ್ರಶ್ನೆ ಕೇಳಿತ್ತು ಅದಕ್ಕೆ ಉತ್ತರವಾಗಿ ಈ ಮಾತನ್ನು ಹೇಳುತ್ತದೆ ಇವತ್ತೂ ಇದ್ದಾನೆ ನಾಳೆಯೂ ಇದ್ದಾನೆ ಅಂತ ಅನಂತ ಕಾಲದಲ್ಲಿ ಶಾಶ್ವತವಾಗಿ ನಿತ್ಯವಾಗಿ ಈ ಆತ್ಮನು ಇದ್ದೇ ಇರ್ತಾನೆ ಅಂತಂದರೆ ಆತ್ಮನಿಗೆ ಸಾವು ಇಲ್ಲ ಅದು ಭೂತ ಭವಿಷ್ಯತ್ತಿನ ಒಡೆಯನಾಗಿದ್ದಾನೆ ಕಾಲವನ್ನ ನಿಯಂತ್ರಿಸುವಂಥ ಶಕ್ತಿ ಅದಾಗಿದೆ ಪುರುಷನ ರೂಪದಲ್ಲಿ ಎಲ್ಲ ಜೀವಿಗಳ ಒಳಗಡೆ ಇದೆ ಇದೆ ಇದೆ ಎನ್ನುವಂಥ ಈ ಮಾತನ್ನೇ ಮತ್ತೆ ಮತ್ತೆ ಒತ್ತಿ ಇದೆ ಮಧ್ಯ ಆತ್ಮನೇ ತಿ ಆತ್ಮನ ಅಂದ್ರೆ ಜೀವಾತ್ಮನ ಅಂತರಂಗದಲ್ಲಿ ಅವನು ನೆಲೆಸಿದ್ದಾನೆ ಇದ್ದಾನೆ ಇಲ್ಲಿ ಕೂಡ ಸಏವ ಅದ್ಯ ಅವನೇ ಇವತ್ತು ಇರ್ತಾನೆ ನಾಳೆಯೂ ಇರ್ತಾನೆ ಅಂತ ಹೇಳುವಾಗ ಇದ್ದಾನೆ ಇರ್ತದೆ ಎನ್ನುವ ಅಸ್ತಿತ್ವಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಇಲ್ಲಿ ಹೇಳಿದೆ ಹದಿನಾಲ್ಕನೇ ಮಂತ್ರದಲ್ಲಿ ಯಾರು ಭೇದ ದರ್ಶನದಿಂದ ಈ ಆತ್ಮನ ಏಕತೆಯನ್ನು ಕಾಣುವುದಿಲ್ಲವೋ ಅವರ ಅವಸ್ಥೆ ಏನು ಅದನ್ನು ಹೇಳ್ತಾ ಇದೆ ಯಥೋದಕ ದುರ್ಗೆ ವೃಷ್ಟಿ ಪರ್ವತು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇ ತಾನೇವಾನು ವಿಧಾವತಿ ಉದಕ ಅಂದರೆ ಎಲ್ಲರಿಗೂ ಗೊತ್ತಿದೆ ನೀರು ದುರ್ಗೆ ವೃಷ್ಟಂ ಉದಕಂ ಯಥಾ ಪರ್ವತೇಶು ವಿಧಾವತಿ ದುರ್ಗ ಅಂದರೆ ಪರ್ವತ ದುರ್ಗ ಅಂದರೆ ಪರ್ವತ ಶಿಖರ ಅಥವಾ ಪರ್ವತದ ತುದಿ ಅಂತಲೂ ಕೂಡ ಹೇಳ್ಬೋದು ನಮ್ಮಲ್ಲಿ ಸಾಮಾನ್ಯ ದುರ್ಗ ಅಂತಂದರೆ ಕೋಟೆಯೆಲ್ಲ ಕಟ್ಟಿರುವಂಥ ಒಂದು ಬೆಟ್ಟ ಅಂತ ಅರ್ಥ ಇದೆ ಪರ್ವತದ ತುದಿಯಲ್ಲಿ ಬಿದ್ದಂಥ ಮಳೆ ಹೇಗೆ ಪರ್ವತದ ಕಣಿವೆಗಳ ಮೂಲಕ ಹರಿದು ಬಂದು ಸಾಗಿ ಕೆಳಕ್ಕೆ ಹೋಗ್ತದೋ ಅದೇ ರೀತಿಯಲ್ಲಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವ ಅನುವಿಧಾವತಿ ಅದೇ ರೀತಿಯಲ್ಲಿ ಅನೇಕಾನೇಕ ಜೀವರುಗಳನ್ನು ಯಾರು ನೋಡ್ತಾರೋ ಏವಂ ಧರ್ಮಾನ್ ಧರ್ಮಾನ್ ಅಂತಂದರೆ ಅದೇ ರೀತಿಯಲ್ಲಿ ಯಾರು ನಾನಾ ಆತ್ಮಗಳನ್ನು ನೋಡ್ತಾರೋ ಅಂಥವರು ಪೃಥಕ್ ಪಶ್ಯನ್ ಬೇರೆ ಬೇರೆಯಾಗಿ ನೋಡ್ತಾರೆ ಅವನು ಬೇರೆ ನಾನು ಬೇರೆ ಆತ್ಮ ಬೇರೆ ಈ ಆತ್ಮ ಬೇರೆ ಹೀಗೆ ನಾನಾತ್ವವನ್ನು ನೋಡಿದಂಥವನು ಅದನ್ನೇ ಅನುಸರಿಸಿಕೊಂಡು ನಾನಾತ್ವದಲ್ಲಿ ಅಂದರೆ ಜನನ ಮರಣಗಳಿಂದ ಕೂಡಿದ ಈ ಪ್ರಪಂಚದ ಕೊನೆಯಿಲ್ಲದ ಈ ಸರಣಿಯಲ್ಲಿ ಅವನು ಮುಂದುವರಿಯುತ್ತಾನೆ ಈ ವಲ್ಯ ಆರಂಭದಿಂದ ಅಂತ್ಯದವರೆಗೂ ಕೂಡ ಒಂದು ಏಕಸೂತ್ರತೆಯನ್ನು ನಾವು ಕಾಣ್ತೇವೆ ಅದೇನು ಅಂತಂದರೆ ಕೇಂದ್ರ ಬಿಂದು ಆತ್ಮನ ಏಕತೆ ಪುರುಷಾಂತ ಅಂತ ಆತ್ಮಾಂತ ಆತ್ಮ ಅಂತ ಕೂಡ ಅದು ಇಡಿ ಮನುಷ್ಯನ ಅಸ್ತಿತ್ವಕ್ಕೆ ಮೂಲವಾಗಿದೆ ಅದನ್ನು ಅರಿತುಕೊಂಡ್ರೆ ಮನುಷ್ಯ ಈ ಜನನ ಮರಣದ ಪ್ರಪಂಚದ ಮಿತಿಯನ್ನು ದಾಟಿ ಹೋಗ್ತಾನೆ ಅಭಯವನ್ನು ಹೊಂದುತ್ತಾನೆ ಸತ್ಯವನ್ನು ಕಾಣುತ್ತಾನೆ ಈ ಅಂಶ ಈ ಒಲ್ಲಿಯ ಎಲ್ಲ ಕಡೆ ನಮಗೆ ಗೋಚರವಾಗ್ತದೆ ಪರ್ವತದಿಂದ ಬಿದ್ದ ಮಳೆ ನೀರು ನಾನಾ ಬಗೆಯ ನದಿಗಳ ಅಥವಾ ತೊರೆಗಳ ಮೂಲಕ ಅದು ಕೆಳಕ್ಕೆ ಇಳಿದು ಬಂದು ಹೇಗೆ ತನ್ನ ಏಕತೆಯನ್ನು ಕಳ್ಕೊಂಡು ಕಣಿವೆಗಳ ಮೂಲಕ ಅದೃಶ್ಯವಾಗಿ ಸಾಗ್ತದೋ ಅದೇ ರೀತಿಯಲ್ಲಿ ಈ ಒಂದೇ ಆತ್ಮವನ್ನು ಯಾರು ಹಲವಾರಾಗಿ ಅನೇಕ ರೂಪದಲ್ಲಿ ಕಾಣ್ತಾರೋ ಅವರು ಅದನ್ನೇ ಅನುಸರಿಸ್ತಾರೆ ನಾನಾತ್ವವನ್ನೇ ಹೊಂದುತ್ತಾರೆ ಪ್ರಾಪಂಚಿಕತೆಯ ಈ ಭಿನ್ನತೆಯನ್ನು ಮೀರಿ ಹೋಗುವುದಕ್ಕೆ ಅವರು ಸಾಧ್ಯ ಸಾಧ್ಯವಿಲ್ಲ ಇದನ್ನು ಹದಿನಾಲ್ಕನೆಯ ಮಂತ್ರದಲ್ಲಿ ಹೇಳಿದೆ ಕೊನೆಯದಾಗಿ ಹದಿನೈದನೆಯ ಮಂತ್ರದಲ್ಲಿ ಒಂದು ಬಹಳ ಮುಖ್ಯವಾದ ಅಂಶವನ್ನು ಹೇಳ್ತದೆ ಉಪನಿಷತ್ತು ಯಥೋದಕ ಶುದ್ಧೇ ಶುದ್ಧ ಆಸಿಕ್ತ ತಾದೃಗೇವೇವತಿ ಮುನೇರ್ವಿಜಾನತ ಆತ್ಮತಿ ಗೌತಮ ಇಲ್ಲಿ ಮತ್ತೆ ಉದಕ ನೀರು ಬರ್ತದೆ ಯಥ ಶುದ್ಧೇ ಶುದ್ಧ ಉದಕಂ ತಾದೃಗೇವೇ ಬವತಿ ಹೇಗೆ ಶುದ್ಧವಾದ ನೀರಿನಲ್ಲಿ ಇನ್ನೊಂದು ಪಾತ್ರೆಯಿಂದ ಶುದ್ಧವಾದ ನೀರನ್ನೇ ಹಾಕಿದ್ರೆ ಅದು ಒಂದೇ ಆಗಿಬಿಡ್ತದೋ ಅದೇ ರೀತಿ ಮುನಿಯು ಆತ್ಮನನ್ನು ಅರಿತುಕೊಂಡ್ರೆ ಆತ್ಮದಲ್ಲೇ ಒಂದಾಕ್ಬಿಡ್ತಾನೆ ಸಾಕ್ಷಾತ್ಕಾರ ಹೊಂದಿದವನು ಬ್ರಹ್ಮದಲ್ಲಿ ಒಂದಾಗ್ತಾನೆ ಇದನ್ನು ಬೇರೆ ಕಡೆ ಉಪನಿಷತ್ತು ಇನ್ನೊಂದು ರೀತಿಯಲ್ಲಿ ಹೇಳುತ್ತದೆ ಬ್ರಹ್ಮ ಬ್ರಹ್ಮವೇದ ಬ್ರಹ್ಮೈವ ಭವತಿ ಯಾರು ಬ್ರಹ್ಮವನ್ನು ತಿಳ್ಕೊಂಡೋ ಅವನು ಬ್ರಹ್ಮವೇ ಆಗ್ತಾನೆ ಯಾರು ಪರಮಾತ್ಮನನ್ನು ಕಾಣ್ತಾನೋ ಪರಮಾತ್ಮನೇ ಆಗಿಬಿಡ್ತಾನೆ ಈ ಮಂತ್ರದ ಅರ್ಥವೂ ಅದೇ ಯಥಾ ಉದಕಂ ಶುದ್ಧಿ ಶುದ್ಧವಾದ ನೀರಿನಲ್ಲಿ ಶುದ್ಧಂ ಆಸಿಕ್ತಂ ಶುದ್ಧವಾದ ನೀರನ್ನು ಎರದರೆ ತಾದ್ರಗೇವ ಭವತಿ ಹಾಗೆಯೇ ಆಗತ್ತೋ ಅಂದರೆ ಆ ನೀರಿನಲ್ಲಿ ಶುದ್ಧವಾದ ನೀರಿನಲ್ಲಿ ಶುದ್ಧ ಒಂದಾಗಿ ಇದು ಇದೊಂದು ರೀತಿಯಲ್ಲಿ ಸಿಂಬಾಲಿಕ್ ಸಾಂಕೇತಿಕವಾದ ಅರ್ಥ ಶುದ್ಧವಾದ ಆತ್ಮ ಎನ್ನುವುದು ಅತ್ಯಂತ ಪರಿಶುದ್ಧವಾದದ್ದು ಯಾವ ಮಲಿನತೆಯೂ ಇಲ್ಲದೆ ಇರುವಂಥದ್ದು ನಮ್ಮ ಅಂತರಂಗದಲ್ಲಿರುವ ಜೀವಾತ್ಮ ಕೂಡ ಅದರಲ್ಲಿ ಒಂದೇ ಆಗಿದೆ ಹಾಗಿರುವಾಗ ನಮ್ಮ ಅಂತರಂಗದ ಆತ್ಮವು ಕೂಡ ಅಷ್ಟೇ ಶುದ್ಧವಾದದ್ದು ಮೂಲತಃ ಶುದ್ಧವಾಗಿದೆ ಆದರೆ ನಾನಾ ಅಜ್ಞಾನದ ಕಾರಣದಿಂದ ಹಲವು ಬಗೆಯ ಸಂಸ್ಕಾರಗಳ ಕಾರಣದಿಂದ ಜನ್ಮ ಜನ್ಮಾಂತರಗಳಿಂದ ಸಂಗ್ರಹವಾಗಿರುವ ಅನೇಕ ಮಾಲಿನ್ಯದ ಕಾರಣದಿಂದ ಅಶುದ್ಧವಾದ ಹಾಗೆ ಕಾಣ್ತದೆ ಆದರೆ ನಿಜವಾಗಿ ಅಶುದ್ಧವಾಗಿಲ್ಲ ಅಂತರಂಗದಲ್ಲಿ ಪುರುಷನೇ ಇದ್ದಾನೆ ಅದು ಅಂಗುಷ್ಠ ರೂಪದಲ್ಲಿ ಹೆಬ್ಬೆರಳಿನ ಗಾತ್ರದಲ್ಲಿ ಜ್ಯೋತಿಯಂತೆ ಇದ್ದಾನೆ ಅಂತ ಈ ಹಿಂದೆ ಮಂತ್ರಗಳಲ್ಲಿ ಹೇಳಿದೆ ಅಂತ ಭಗವಂತನೇ ನಮ್ಮ ಅಂತರಂಗದಲ್ಲಿ ಇದ್ದ ಮೇಲೆ ಅದೆಷ್ಟೇ ಮಲಿನತೆ ಹೊರ ನೋಟಕ್ಕೆ ಕಂಡರೂ ಕೂಡ ಅಂತಿಮವಾಗಿ ಅಂತರಂಗದಲ್ಲಿರುವ ಆತ್ಮ ಎನ್ನುವುದು ಶುದ್ಧವೇ ಅಲ್ಲವೇ ಹೇಗೆ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಶುದ್ಧವಾದ ನೀರನ್ನು ಎರಿದ್ರೆ ಅದು ಒಂದಾಗುತ್ತದೋ ಅದೇ ರೀತಿ ಪರಮಾತ್ಮ ಅನ್ನೋದು ದೊಡ್ಡ ಪಾತ್ರೆ ಬೃಹತ್ತಾದ ಶುದ್ಧ ನೀರಿನ ಒಂದು ಕೆರೆ ಅಂತ ತಿಳ್ಕೊಬೋದು ನಮ್ಮ ಜೀವಾತ್ಮ ಅನ್ನೋದು ಸಣ್ಣ ಪಾತ್ರೆಯಲ್ಲಿರುವಂಥ ಒಂದು ಶುದ್ಧವಾದ ನೀರು ಅಂತ ತಿಳ್ಕೊಳ್ಳೋಣ ಇದನ್ನು ಅದಕ್ಕೆ ಎರಿದ್ರೆ ಅದರಲ್ಲಿ ಒಂದಾಗತ್ತೆ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗ್ತದೆ इन यारे एवं हीग मुन विजानता ये अर्थवे तो आत्मा भवि अंतनू आत्मवे आगताने गौतम यल गौतम नचिकेतन संबोधि हेतने गौतम अंत मुनिं ಮನನಶೀಲ ಅಂತ ಅರ್ಥ ಹೇಳಲಾಗಿದೆ ಶಂಕರ ಭಾಷ್ಯದಲ್ಲಿ ಮನನಶೀಲ ಸ್ಯಾ ಅಂತ ಹೇಳ್ತಾರೆ ಯಾರು ನಿರಂತರವಾಗಿ ಮನನ ಮಾಡ್ತಾನೋ ಅಂಥವನೇ ಮುನಿ ಈ ಸತ್ಯವನ್ನು ಜೀವಾತ್ಮ ಪರಮಾತ್ಮನ ಐಕ್ಯದ ಸತ್ಯವನ್ನು ಅರಿತುಕೊಂಡಂಥ ಮುನಿ ಅವನು ಆತ್ಮನನ್ನು ಹೊಂದುತ್ತಾನೆ ಅಂದರೆ ಆತ್ಮನ ದರ್ಶನ ಮಾಡುವುದಕ್ಕೆ ಅತ್ಯಂತ ಶುದ್ಧವಾದ ಅಂತಕ್ಕರಣ ಬೇಕು ಈ ರೀತಿಯ ಶುದ್ಧವಾದ ಹಂತಃಕರಣ ಯಾವಾಗ ಬರ್ತದೆ ಅಂತಂದರೆ ಯಾರು ಈ ರೀತಿಯಲ್ಲಿ ಮನನ ಮಾಡ್ತಾನೆ ಆತ್ಮನನ್ನು ಕುರಿತು ನಿರಂತರ ಚಿಂತಿಸುವುದರಿಂದ ಮನಸ್ಸು ಶುದ್ಧವಾಗ್ತದೆ ಸತತವಾಗಿ ಯಾರು ಆತ್ಮನನ್ನೇ ಚಿಂತಿಸ್ತಾರೋ ಅಂಥವನು ಆತ್ಮನೇ ಆಗ್ತಾನೆ ಇದನ್ನು ಇಲ್ಲಿ ಹೇಳಿದೆ ಇದು ಆಧ್ಯಾತ್ಮಿಕತೆಯ ಒಂದು ಅತ್ಯುನ್ನತವಾದ ಹಂತ ಕೇವಲ ನಾನು ಆತ್ಮನಲ್ಲಿ ಒಂದು ಅಂತ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ ನನ್ನಂತರಂಗದಲ್ಲಿರುವ ಜೀವಾತ್ಮವೇ ಪರಮಾತ್ಮನ ಒಂದು ಅಂಶ ಅಂತ ತಿಳ್ಕೊಂಡ್ರೂ ಕೂಡ ಬೌದ್ಧಿಕವಾಗಿ ಅಥವಾ ತಾರ್ಕಿಕವಾಗಿ ತಿಳಿದುಕೊಂಡ್ರೂ ಸಾಕಾಗೋದಿಲ್ಲ ಮನಸ್ಸು ಶುದ್ಧವಾಗಬೇಕು ಶುದ್ಧವಾದ ಆತ್ಮ ನಮ್ಮ ಅಂತರಂಗದಲ್ಲಿ ಇದ್ದರೂ ಕೂಡ ಅವಿದ್ಯೆಯ ಕಾರಣದಿಂದ ಆ ರೀತಿಯ ಪ್ರಪಂಚದ ನಾನಾ ಬಗೆಯ ವ್ಯಾಪಾರಗಳಲ್ಲಿ ತೊಡಗಿಕೊಂಡಿರುವುದರಿಂದ ಅನೇಕ ಬಗೆಯ ಅಜ್ಞಾನದ ಸಂಕಲಗಳು ನಮ್ಮನ್ನು ಈ ಪ್ರಪಂಚಕ್ಕೆ ಕಟ್ಟಿಹಾಕಿವೆ ಅದರಿಂದ ಬಿಡಿಸಿಕೊಂಡಾಗಲೇ ಮನಸ್ಸು ಶುದ್ಧವಾಗ್ತದೆ ಆಗಲೇ ಅಂತರಂಗದಲ್ಲಿರುವ ಶುದ್ಧವಾದ ಆತ್ಮನನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ ಮಾತ್ರ ಜೀವಾತ್ಮ ಎನ್ನುವುದು ಪರಮಾತ್ಮ ಅಲ್ಲಿ ಒಂದಾಗುವುದಕ್ಕೆ ಸಾಧ್ಯ ಇದೆ ಇದು ವೇದಾಂತ ಹೇಳುವಂತ ಒಂದು ಬಗೆಯ ಸಾಧನೆಯ ಕ್ರಮ ಹೀಗೆ ಆತ್ಮ ಎನ್ನುವುದು ಎಲ್ಲ ಜೀವಿಗಳ ಮೂಲ ಎನ್ನುವುದಾಗಿಯೂ ಎಲ್ಲ ಜೀವಗಳನ್ನು ಮುನ್ನಡೆಸುವಂಥ ಪ್ರಾಣ ಪ್ರಾಣಶಕ್ತಿಯು ಅಂತಿಮವಾಗಿ ಭಗವಂತನೇ ಆಗಿದ್ದಾನೆ ಆತ್ಮನೇ ಆಗಿದ್ದಾನೆ ಅಂತಲೂ ಹಿರಣ್ಯ ಗರ್ಭದ ರೂಪದಲ್ಲಿ ನಾನಾ ಬಗೆಯಲ್ಲಿ ಕ್ರಿಯೆಗಳನ್ನು ನಡೆಸ್ತಾ ಪ್ರಪಂಚವನ್ನು ಮುನ್ನಡೆಸ್ತಾ ಇರುವಂಥ ಈ ಅಪರಬ್ರಹ್ಮ ಎಂದು ಕರೆಯಲ್ಪಡುವ ಒಂದು ಸೃಷ್ಟಿ ಸೃಷ್ಟಿ ಕಾರ್ಯವನ್ನು ಮಾಡುವ ಈಶ್ವರನು ಕೂಡ ಆತ್ಮನೇ ಆಗಿದೆ ಅಂತಲೂ ಸರ್ವತ್ರ ಆತ್ಮನ ಏಕತೆಯನ್ನು ಈ ವಲ್ಲಿಯಲ್ಲಿ ಹೇಳ್ತಾರೆ ಹಲವು ಬಗೆಯ ದೃಷ್ಟಾಂತಗಳು ಕೂಡ ಇಲ್ಲಿ ಬರ್ತವೆ ಕೊನೆಯಲ್ಲಿ ಈ ಶುದ್ಧವಾದ ನೀರಿನ ಬಗ್ಗೆ ಹೇಳಿದೆ ಅಂಗುಷ್ಟ ಮಾತ್ರ ಪುರುಷ ಹೇಳಿದೆ ಹೀಗೆ ಅನೇಕ ಬಗೆಯ ದೃಷ್ಟಾಂತಗಳಿಂದಲೂ ಈ ಏಕತೆಯನ್ನು ವಿವರಿಸಿ ಹೇಳಲಾಗ್ತದೆ ಮುಖ್ಯವಾಗಿ ಮನಸ್ಸಿನ ಮೂಲಕ ಇದನ್ನು ಪಡೆಯಬೇಕು ಅಂತಲೂ ಆಮೇಲೆ ಅಂತನಂಗದ ಅಗ್ನಿಯಂತಿರುವ ಒಳಗಡೆ ಅಡಗಿರುವಂಥ ಈ ಚೈತನ್ಯ ಪುರುಷ ಇದೆಯಲ್ಲ ಅದು ಆತ್ಮನ ದರ್ಶನವಾಗುವಲ್ಲಿ ತನಕವೂ ಕೂಡ ಅಷ್ಟೇ ಪ್ರಖರವಾಗಿರ್ತದೆ ಎಲ್ಲಿಯವರೆಗೆ ಅಂತಂದರೆ ಆತ್ಮನ ದರ್ಶನವಾಗುವಲ್ಲಿ ತನಕವೂ ಕೂಡ ಮನುಷ್ಯನಿಗೆ ಕೊನೆಯಿಲ್ಲದ ಈ ಪ್ರಪಂಚ ನಡೀತಾ ಇರ್ತದೆ ಬೇರೆ ಗತಿ ಇಲ್ಲ ಎಲ್ಲಿಯವರೆಗೆ ಮನುಷ್ಯ ಸೂತುತ್ತಾ ಇರಬೇಕು ಆತ್ಮದರ್ಶನವಾಗುವವರೆಗೆ ಅದಾಗಲಿಲ್ಲವೋ ಅಲ್ಲಿಯೇ ತನಕ ಏನು ಅಂತಂದರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ನಿರಂತರವಾದ ಸಂಸಾರ ಚಕ್ರ ನಡೀತಾ ಇರ್ತದೆ ಎಲ್ಲಿ ಆತ್ಮನ ಅರಿವು ಮೂಡ್ತದೆ ಎಲ್ಲಿ ಸಾಧನೆಗೆ ಮನುಷ್ಯ ತೊಡಗುತ್ತಾನೆ ಆಗ ಅವನು ಮೇಲಮೇಲಕ್ಕೆ ಹೋಗ್ತಾನೆ ತನ್ನ ಮನಸ್ಸನ್ನು ಬುದ್ಧಿಯನ್ನು ಇಂದ್ರಿಯವನ್ನು ಅಂತಃಕರಣವನ್ನು ಪ್ರತಿಯೊಂದನ್ನು ಕೂಡ ಅವನು ಒಂದು ಯಂತ್ರವಾಗಿ ಬಳಸಿಕೊಂಡು ಮನಸ್ಸನ್ನು ಶುದ್ಧಿಗೊಳಿಸ್ತಾನೆ ಆಗ ಆತ್ಮನ ನಿಜವಾದ ಪರಿಶುದ್ಧ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾನೆ ಪರಮಾತ್ಮನಲ್ಲಿ ಒಂದಾಗ್ತಾನೆ ಹೀಗೆ ವೇದಾಂತದ ಇಡೀ ಗುರಿಯನ್ನು ಅದರ ಸಾಧನೆಯ ಸಾರವನ್ನು ಆಮೇಲೆ ವಾಸ್ತವ ಸತ್ಯದ ಒಂದು ಒಳನೋಟವನ್ನು ಕೂಡ ಈ ವಲ್ಲಿಯಲ್ಲಿ ಇಷ್ಟು ಸ್ಪಷ್ಟವಾಗಿ ವಿವರಿಸಿ ಹೇಳಿದೆ ಮುಂದಿನ ಗುರುವಾರ ಇದರ ಮುಂದಿನ ವಲ್ಲಿಯನ್ನು ಆರಂಭ ಮಾಡೋಣ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತೂ